ಹರಿಕ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಬಾಂಧದ ತೆರನಂತೆ ಇರುತ್ತಿಪ್ಪನು ರಮಾರಮಣ ಅಂತ ಆಕಾಶದಂತೆ ಸರ್ವತ್ರ ವ್ಯಾಪ್ತ ಅಂತ ತಿಳಿಸಿ ಅವರಂಧದಲ್ಲಿ ತಾ ಕರ್ಮವನ್ನು ಮಾಡಿ ಮಾಡಿಸುತ್ತ ಅಯಾಜೀವರ ಸ್ವರೂಪಯೋಗ್ಯತೆ ಕರ್ಮವನ್ನು ಮಾಡಿಸಿದರೂ ಕೂಡ ಕುಂದದಲೆ ನಿರ್ಲಿಪ್ತನಾಗಿರ್ತಾನೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಕ್ಕೆ ಪಕ್ಕಾಗೋದಿಲ್ಲ ಭಗವಂತ ಅಣು ಆಗ್ತಾನೆ ಮಹತ್ವ ಆಗ್ತಾನೆ ಜೀವರೊಳಗಿರ್ತಾನೆ ಅನಂತ ಕರ್ಮಗಳನ್ನು ಮಾಡಿಸ್ತಾನೆ ಆ ಕರ್ಮಗಳನ್ನು ತಾನೇ ಮಾಡಿಸಿದ್ದನ್ನು ತಾನು ಸ್ವೀಕಾರ ಮಾಡ್ತಾನೆ ಆದರೂ ನಿರ್ಲಿಪ್ತನಾಗಿ ಇರ್ತಾನೆ ಭಗವಂತ ಅಂತಲ್ಲಿ ಹೇಳಿದರು ಈಗ ಹೇಳ್ತಾರೆ ಭಗವಂತ ಜೀವರೊಳಗೆ ಹಾಕಿರ್ತಾನೆ ಎಲ್ಲೋ ದೂರದಲ್ಲೇ ಇದ್ದು ಕರ್ಮಗಳನ್ನು ಮಾಡಿಸ್ಬೋದು ಅಂತೆಲ್ಲ ಆಕ್ಷೇಪಗಳು ಬಂದರೆ ಜೀವರ ಮೋಕ್ಷ ಸಾಧನೆಗೆ ಭಗವಂತನ ಇರುವಿಕೆ ಅನ್ನೋದು ಅತ್ಯಂತ ಅವಶ್ಯಕ ನಿರ್ಲಿಪ್ತನಾದರೂ ಸಹಿತ ಪರಮಾತ್ಮ ಇದ್ದು ಕರ್ಮಗಳನ್ನು ಮಾಡಿಸ್ತಾನೆ ಜೀವರ ಸ್ವರೂಪಯೋಗ್ಯತೆ ಅಂತೆ ಅಂತ ಇಲ್ಲಿ ತಿಳಿಸ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಅವನಿಗೆ ಆಗೋದಿಲ್ಲ ಅನ್ನೋದಕ್ಕೆ ಅಗ್ನಿ ಕಬ್ಬಿಣದೊಳಗಿರ್ತಕ್ಕಂಥ ಅಗ್ನಿಯ ದೃಷ್ಟಾಂತವನ್ನು ಇಲ್ಲಿ ಹಿಡಿದು ತಿಳಿಸ್ತಾರೆ ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಲಗಾವ್ಯತೆಯೇನು ಮಾಡಿದರು ಆದಿದೇವನು ಸರ್ವ ಜೀವರ ಕಾದುಕೊಂಡಿ ಹನೊಳ ಹೊರಗೆ ದುಃಖಾದಿಗಳು ಸಂಬಂಧವಾಗೋವೇನೋ ಚಿನ್ಮಯಗೆ ಕಾದ ಕಬ್ಬಿಣ ಹಿಡಿದು ಬಡಿಯಲು ತಣ್ಣಗಿಡುವಂತಹ ಕಬ್ಬಿಣಕ್ಕೆ ಹಿಡ್ಕೊಂಡು ನಾವು ಬಡಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಆಕಾರಕ್ಕೆ ತಂದುಕೊಳ್ಳೋದು ಸಾಧ್ಯ ಇಲ್ಲ ಬಡಿಯದೆ ಇದ್ದರೆ ಕಬ್ಬಿಣ ನಾವು ಹೇಳಿದ ಮಾತು ಕೇಳಲ್ಲ ನಮಗೆ ಬೇಕಾಗಿರ್ತಕ್ಕಂಥ ರೂಪವನ್ನು ಅದಕ್ಕೆ ಕೊಡೋದಕ್ಕೆ ಆಗಲ್ಲ ಅದರಿಂದ ಏನಾಗತ್ತೆ ಕಬ್ಬಿಣ ಕಾಯಿಸಲೇಬೇಕು ಕಾದಮೇಲೆ ಬಡೀಲೇಬೇಕು ಆವಾಗ ಮಾತ್ರ ನಮ್ಮ ಉಪಯೋಗಕ್ಕೇನು ಬೇಕೋ ಅದನ್ನು ಮಾಡ್ಕೋಬೋದು ಆ ಕಬ್ಬಿಣದ ವಸ್ತು ಯಾವುದಕ್ಕೂ ಉಪಯೋಗಕ್ಕೂ ಬರಲ್ಲ ಸುಂದರವಾಗಿ ಕಾಣಿಸೋದು ಇಲ್ಲ ಮೊದಲೇ ಬಣ್ಣ ಕಪ್ಪು ಕಾಯಿಸ್ಲಿಲ್ಲ ಅಂತ ಅಗ್ನಿಯ ಪ್ರವೇಶ ಆಗಲಿಲ್ಲ ಅಂತಾದರೆ ಸುಂದರ ಆಕಾರವು ಕೂಡ ಬರಲ್ಲ ಹೀಗೆ ಕಬ್ಬಿಣ ಸುಂದರವಾಗಿ ಕಾಣಬೇಕು ಉಪಕಾರಕ್ಕೆ ಬರಬೇಕು ಅಂತಾದರೆ ಆ ಕಬ್ಬಿಣದೊಳಗೆ ಅಗ್ನಿ ಪ್ರವೇಶ ಆಗಬೇಕು ಮತ್ತು ಬರೀ ಅಗ್ನಿ ಪ್ರವೇಶ ಆದರೂ ಏಟು ತಿನ್ನಬೇಕು ಕಬ್ಬಿಣ ತಣ್ಣಗೆ ಇದ್ದರೆ ಅದಕ್ಕೆ ಏಟನ್ನು ಹೊಡೆದ್ರೆ ಅದನ್ನು ಸ್ವೀಕಾರ ಮಾಡುವಂತಹ ಶಕ್ತಿ ಅದರೊಳಗೆ ಇರಲ್ಲ ಅಷ್ಟೇ ಅಲ್ಲ ಅದನ್ನು ಬೇಕಾದ ಆಕಾರಕ್ಕೆ ರೂಪಕ್ಕೆ ಅದಕ್ಕೆ ಹೊಳಪು ಏನು ಬೇಕೋ ಅದನ್ನು ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಕಾಯಿಸಿ ಕಬ್ಬಿಣವನ್ನು ಹೊಡೆದಾಗ ಮಾತ್ರ ಅದರಿಂದ ಉಪಕಾರವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಹಾಗಾದ್ರ ಕಬ್ಬಿಣಕ್ಕಷ್ಟೆಲ್ಲ ಹೊಡೆದ್ರೆ ವೇದನೆ ಯಾರಿಗಾಗತ್ತೆ ಅಂತ ಕೇಳಿದರೆ ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಲಘಾವ್ಯತೆ ಏನು ಮಾಡಿದರು ಒಳಗಿರ್ತಕ್ಕಂಥ ಅಗ್ನಿಗೆ ಕಿಂಚಿತ್ತು ಏಟು ಬೀಳಲ್ಲ ಅಗ್ನಿ ಆ ಕಬ್ಬಿಣದ ಒಳಗೆ ಇದ್ದು ಇಷ್ಟೆಲ್ಲ ಆ ಕಬ್ಬಿಣಕ್ಕೆ ಏಟು ಬಿದ್ದು ಎಲ್ಲ ಆದರೂ ಕೂಡ ಅಗ್ನಿ ನಿರ್ಲಿಪ್ತನೇ ಆಗಿರ್ತಾನೆ ಇಲ್ಲಿ ಲೋಹಗಳಿಗೆ ಅಲ್ಲದೆ ಅಂತ ಬಹುವಚನವನ್ನು ಹೇಳಿದರು ಕೇವಲ ಕಬ್ಬಿಣ ಅಂತಲ್ಲ ಕಬ್ಬಿಣ ತಾಮ್ರ ಹಿತ್ತಾಳೆ ಬೆಳ್ಳಿ ಭಂಗಾರ ಹಿಂಗ ಎಲ್ಲ ಲೋಹಗಳು ಬಹುವಚನದ ಪ್ರಯೋಗ ಅಂಥೇಳಿ ಬೇರೆ ಲೋಹಗಳು ಕೂಡ ಇದೇ ರೀತಿಯಾಗಿ ಇರ್ತಕ್ಕಂಥದ್ದು ಕಾಯಿಸಿ ಬಡಿದರೆ ಮಾತ್ರ ನಮಗೆ ಬೇಕಾಗಿರ್ತಕ್ಕಂಥ ರೂಪಕ್ಕೆ ಅದನ್ನು ಉಪಯೋಗ ಮಾಡೋದು ಸಾಧ್ಯ ಅಂತ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಲೋಹಗಳನ್ನು ಸಾತ್ವಿಕ ಜೀವ ಮತ್ತು ರಾಜಸಾ ರಾಜಸ ತಾಮಸ ಜೀವರಿಗೆ ಸಾಂಕೇತವಾಗಿ ಮೂರು ರೀತಿಯಾಗಿ ಅದನ್ನು ಹೇಳುವಂಥದ್ದು ಬಂಗಾರ ಉತ್ತಮ ಜೀವರನ್ನು ವಿವಕ್ಷೆಯಿಂದ ರಾಜಸರ ವಿವಕ್ಷೆಯಿಂದ ಬೆಳ್ಳಿ ತಾಮ್ರ ಆತ್ಮಹಿತ್ತಾಳೆ ಅಧಮ ಜೀವರು ಅಂತ ಬೇಕಾದ್ರೂ ನಮಗೆ ಉಪಯೋಗ ಅನುಪಯೋಗ ಒಂದು ವಸ್ತು ಬೇಕು ಅಂತಾದರೆ ಅದು ನಮಗೆ ಬೇಕಾದ ಆಕಾರದಲ್ಲಿದ್ದರೆ ಮಾತ್ರ ಅದು ಉಪಯೋಗ ಆಗತ್ತೆ ಇಲ್ಲದೆ ಇದ್ದರೆ ಇಲ್ಲ ಈಗ ಉದಾಹರಣೆಗೆ ಒಂದಿಷ್ಟು ತಾಮ್ರ ಇದೆ ಅದು ಸುಮ್ಮನೆ ಒಂದು ತಾಮ್ರದ ಗಟ್ಟಿ ಇದೆ ಅದು ಯಾವುದೇ ಉಪಯೋಗಕ್ಕೆ ಬರಲ್ಲ ಅದನ್ನು ಕಾಯಿಸಿ ಚೆನ್ನಾಗಿ ಬಡಿದು ನಮಗೆ ಬೇಕಾಗಿರ್ತಕ್ಕಂಥ ಆಕಾರಕ್ಕೆ ಅದು ಜಲಾರಿಯೋ ತಂಬಿಗೆಯೋ ಆಗುವಂತೆ ಪರಿವರ್ತನೆ ಮಾಡಿದ್ವಿ ಅಂತಾದರೆ ಪರಮಾತ್ಮನ ಮಂಗಲಾಭಿಷೇಕಕ್ಕೆ ಮಂಗಲವಾಗಿರ್ತಕ್ಕಂಥ ಗಂಗಾ ನದಿ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಉಪಯೋಗ ಆಗತ್ತೆ ಹೀಗೆ ಅಂದರೆ ಅದು ಮೂಲ ರೂಪದಲ್ಲೇ ಇದ್ದೆ ಅದರಿಂದ ಯಾವ ಉಪಯೋಗವೂ ಇಲ್ಲ ಅದೇ ರೀತಿಯಾಗಿ ಚಿನ್ನಕ್ಕೆ ಏಟ್ಕೊಟ್ಟರೆ ನಾವು ಬೇಕಾದಂಥ ಆಭರಣಗಳನ್ನು ತಯಾರು ಮಾಡ್ಬೋದು ಹಾಗೇ ಸಾತ್ವಿಕರ ಸಂಕೇತವಾಗಿ ಬಂಗಾರ ರಾಜಸ ಸಾಂಕೇತಿಕವಾಗಿ ಹಿತ್ತಾಳೆ ತಾಮ್ರ ಸಾತ್ವಿಕ ಬೆಳ್ಳಿ ಬಂಗಾರ ಎರಡನ್ನೂ ತೊಗೊಳಿಕ್ಕೆ ಬರ್ತಾ ಇದೆ ತಾಮ್ರಸರ ಸಾಂಕೇತಿಕವಾಗಿ ಕಬ್ಬಿಣ ಆದ್ದರಿಂದ ಈ ಲೋಹಗಳೇನಿದ್ರೂ ಚೇತನರಿಗೆ ಸಾಂಕೇತಿಕವಾಗಿರ್ತಕ್ಕಂಥದ್ದು ತಾಮಸರು ಕಬ್ಬಿಣದಂತೆ ಒಳ್ಳೆಯ ಬಣ್ಣ ಇಲ್ಲ ಹೊಳಪಿಲ್ಲ ರಾಜಸರು ತಾಮ್ರ ಮತ್ತು ಹಿತ್ತಾಳೆಯಂತೆ ಸಾತ್ವಿಕರು ಚಿನ್ನದಂತೆ ಉಜ್ವಲವಾಗಿರ್ತಕ್ಕಂಥ ಪ್ರಕಾಶವನ್ನು ಹೊಂದಿರತಕ್ಕಂಥವನು ಸ್ವಪ್ರಕಾಶತ್ವವನ್ನು ಹೊಂದಿರತಕ್ಕಂಥ ಭಗವಂತನ ಆವೇಶದಿಂದನೇ ಆ ಏಟ್ಗಳನ್ನು ತಿನ್ನಲಿಕ್ಕೆ ಜೀವರಿಗೆ ಶಕ್ತಿ ಅನ್ನೋದು ಬರೋದು ಈ ಮೂರು ಲೋಹಗಳಲ್ಲಿ ಕಬ್ಬಿಣಕ್ಕೆ ಬಲವಾದ ಏಟು ಹಿತ್ತಾಳೆ ಅಥವಾ ತಾಮ್ರಕ್ಕೆ ಕಬ್ಬಿಣಕ್ಕಿಂತ ಕಡಿಮೆ ಏಟು ಬಂಗಾರ ಅಥವಾ ಬೆಳ್ಳಿಗೆ ಅದಕ್ಕಿಂತ ಸೂಕ್ಷ್ಮವಾದ ಏಟು ಅಕ್ಸಾಲಿಗೆ ಚಿನ್ನದ ಒಡವೆಗಳನ್ನು ಮಾಡ್ತಾಯಿರ್ತಂದ ಅತ್ಯಂತ ಸೂಕ್ಷ್ಮವಾಗಿ ಹೊಡಿತಾನೆ ಅದೇ ಒಬ್ಬ ಕಮ್ಮಾರ ಕಬ್ಬಿಣಕ್ಕೆ ಭಾರೀ ಬಲವಾಗಿ ಏಟು ಕೊಡ್ತಾನೆ ಆಗೆ ಉಷ್ಣತೆ ಕಾಯಿಸೋದ್ರಲ್ಲೂ ಕಬ್ಬಿಣಕ್ಕೆ ಜಾಸ್ತಿ ಯಾಕಂದರೆ ಅದು ತಾಮಸರಿಗೆ ಸಂಕೇತ ಚಿನ್ನ ಸಾತ್ವಿಕರಿಗೆ ಅಥವಾ ಉತ್ತಮರಿಗೆ ಸಂಕೇತ ಅಲ್ಲಿ ಕಾಯಿಸುವಿಕೆಯೂ ಕಡಿಮೆ ಹೊಡೆತವೂ ಕಡಿಮೆ ಹಿಡಿದು ಬಡಿಯಲು ಅಂತ ಹಿಡಿದು ಬಡ್ಕೋ ಅಂದರೆ ಆ ಕಬ್ಬಿಣವನ್ನು ಕಾಯಿಸಿದ ಮೇಲೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗಲ್ಲ ಇಕ್ಕಳದ ಸಹಾಯದಿಂದ ಅದನ್ನು ಹಿಡ್ಕೊಂಡು ಸುತ್ತಿಗೆಯಿಂದ ಬಡಿಯೋದು ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಚೇತನರನ್ನು ವೇದದ ವಿಧಿ ಮತ್ತು ನಿಷೇಧ ಅನರೂಪವಾಗಿರ್ತಕ್ಕಂಥ ಇಕ್ಕಳದಿಂದ ಹಿಡ್ಕೊಂಡು ಸತ್ಕರ್ಮ ಮತ್ತು ದುಷ್ಕರ್ಮ ಫಲವಾಗಿರ್ತಕ್ಕಂಥ ಅಥವಾ ಅದರ ಸಂತಾನ ಅನ್ನಿಸ್ಕೊಂಡಿರ್ತಕ್ಕಂಥ ಸಂಪತ್ತು ವಿಪತ್ತು ಅಂತ ಹೇಳಿದೆ ಆ ಸುತ್ತಿಗೆಯಿಂದ ಹಿಡ್ಕೊಂಡು ಮೇಲಿಂದ ಮೇಲೆ ಬಡಿತಾ ಹೋಗ್ತಾನೆ ಆ ಮೂಲಕ ಜೀವರಿಗೆ ಸುಖ ದುಃಖಗಳ ವೇದನೆ ಅನ್ನೋದು ಅನುಭವಕ್ಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಇದು ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಂತಲ್ಲ ಸಂಸಾರ ಬಿಡುಗಡೆ ಹೊಂದಿದ ನಂತರ ಕೂಡ ಚೇತನರು ಭಗವಂತನ ಅಧೀನರೇ ಆಗಿರ್ತಕ್ಕಂಥದ್ದು ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂತಂದರೆ ವಿಧಿ ನಿಷೇಧ ಅಂತ ಏನು ಇದೆಯಲ್ಲ ಮುಕ್ತಾವಸ್ಥೆಗೆ ಬಂದಾಗ ಆ ವಿಧಿ ನಿಷೇಧಗಳ ಇಕ್ಕಳದಿಂದ ಹಿಡ್ಕೊಂಡು ಬಡಿಯಲ್ಲ ಪರಮಾತ್ಮ ಅದೇ ಸಂಸಾರಾವಸ್ಥೆಯಲ್ಲಿದ್ದಾಗ ಗಟ್ಟಿಯಾಗಿ ಬಿಗಿಯಾಗಿ ಆ ಜೀವರನ್ನು ವಿಧಿ ನಿಷೇಧಾತ್ಮಕವಾಗಿರ್ತಕ್ಕಂಥ ಇಕ್ಕಳದಿಂದ ಭಗವಂತ ಹಿಡ್ಕೋತಾನೆ ಸಂಸಾರದಲ್ಲಿ ಕೊಡ್ತಕ್ಕಂಥ ಏಟು ಸಾಧನ ರೂಪ ಮುಕ್ತಾವಸ್ಥೆಯಲ್ಲಿ ಕೊಡ್ತಕ್ಕಂಥದ್ದು ಫಲರೂಪ ಇಷ್ಟೇ ವ್ಯತ್ಯಾಸ ಆ ವೇದನೆ ಯಾವರಿಗಾಗತ್ತೆ ಅಂತಂದರೆ ಲೋಹಕ್ಕೆ ಮಾತ್ರ ವೇದನೆ ಆಗ್ತಕ್ಕಂಥದ್ದು ಕಮ್ಮಾರನಿಗಾಗಲಿ ಅಕ್ಕಸಾಲಿಗನಿಗಾಗಲಿ ಲೋಹಕ್ಕೆ ವೇದನೆ ಉಂಟು ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ಆದರೆ ಬೇಕಾಗಿರ್ತಕ್ಕಂಥ ಆಕಾರಕ್ಕೆ ಸ್ವರೂಪಕ್ಕೆ ತರಬೇಕು ಅಂತ ಇಷ್ಟೆಲ್ಲ ಕಾಯಿಸಿ ಬಲವಾಗಿರ್ತಕ್ಕಂಥ ಎಟು ಲೋಹಗಳಿಗೆ ತಕ್ಕಂತೆ ಭಗ ಅಗಸಾಲಿಕ ಅಥವಾ ಕಮ್ಮಾರ ಕೊಡ್ತಾನೆ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಸಾಂಸಾರಿಕ ಅವಸ್ಥೆಯೊಳಗೆ ಸಾತ್ವಿಕರಿಗೆ ಸುಖ ದುಃಖಗಳನ್ನು ನೀಡದು ಅನ್ಯನ್ನವತರಂ ಕಲ್ಯಾಣ ತಮಂ ರೂಪಮ್ಮೆ ಚಿನ್ಮಯವಾಗಿರ್ತಕ್ಕಂಥ ಸುಂದರ ಆಕಾರ ರೂಪ ಅಂತ ಸಾತ್ವಿಕರಿಗೆ ರಾಜಸ್ಸರಿಗೆ ತಾಮಸರಿಗೆ ಹೊಡಿತಾನೆ ಪರಮಾತ್ಮ ಕರುಣಾಸಾಗರ ಅವನು ನಿಷ್ಕರುಣೆಯಿಂದ ಹೊಡಿತಾನೆ ಅಂತ ಈ ರೀತಿಯಾಗಿ ಅರ್ಥ ಮಾಡಬೋ ಮಾಡಬಾರ್ದು ಸಾತ್ವಿಕರ ವಿವಕ್ಷೆಯಿಂದ ಅವನು ಕರುಣೆಯ ರಾಜಸ ತಾಮಸರ ವಿಷಯದಲ್ಲಿ ನಿಷ್ ನಿಷ್ಕರುಣೆ ಅಂತ ಅನ್ನಿಸ್ಕೊಂಡ್ರೆ ಅದರಲ್ಲಿ ದೋಷ ಇಲ್ಲ ದುಷ್ಟ ಕೂಡ ಒಂದು ಗುಣನೇ ಹೊರತು ದೋಷ ಅಲ್ಲ ಹೀಗೆ ಯಾಕೆ ಹೊಡಿತಾನೆ ದುಃಖಗಳನ್ನು ಉಂಟು ಭಗವಂತ ಅಂದರೆ ಎಷ್ಟೇ ಅನುಗ್ರಹಂ ಇಚ್ಛಾಮಿ ಸಸ್ಯ ವಿತ್ತಮ್ ಅಂತ ಯಾರನ್ನು ಅನುಗ್ರಹ ಮಾಡಬೇಕು ಅಂತೀನೋ ಅವರಿಗೆ ವಿತ್ತಾ ಅಂದರೆ ನಾನಾ ರೀತಿಯಾಗಿರ್ತಕ್ಕಂಥ ಕ್ಲೇಷಗಳನ್ನು ಕೊಡ್ತೀನಿ ಸಂ ಆ ಸಂಪತ್ತನ್ನು ಮಾನಸಿಕ ನೆಮ್ಮದಿಯೂ ಒಂದು ಸಂಪತ್ತು ಆರೋಗ್ಯವೂ ಒಂದು ಸಂಪತ್ತು ಅಂಥದ್ದನ್ನು ನಾನು ಅಪಹಾರ ಮಾಡ್ತೀನಿ ಅವ್ರನ್ನ ಉದ್ಧಾರ ಮಾಡಲಿಕ್ಕಾಗಿ ಅಂತ ಹಂಗಾರೆ ಅನಾಲಾಗೆ ಏನಾದರೂ ವ್ಯಥೆ ಆಯಿತಾ ದುಃಖ ಆಯಿತಾ ಅಂತ ಕೇಳಿದ್ರೆ ಕಬ್ಬಿಣಕ್ಕೆ ಏಟು ಬೀಳಬೇಕು ಅದು ನಮಗೆ ಬೇಕಾಗಿರ್ತಕ್ಕಂಥ ಆಕಾರಕ್ಕೆ ಬರಬೇಕು ಅಂತಾದರೆ ಅದನ್ನು ಕಾಯಿಸಲೇಬೇಕು ಬೇರೆ ದಾರಿ ಇಲ್ಲ ಒಳಗೆ ಹೊರಗೆ ಬೆಂಕಿ ಇರಲಿಕ್ಕೇ ಬೇಕು ಆದರೂ ಕೂಡ ಏಟು ಬೀಳ್ತಕ್ಕಂಥದ್ದು ಆ ಲೋಹಕ್ಕೆ ಹೊರತು ಅಥವಾ ಕಬ್ಬಿಣಕ್ಕೆ ಹೊರತು ಆ ಒಳಗಿರ್ತಕ್ಕಂಥ ಅಗ್ನಿಗಾಗಲಿ ಅಗ್ನೇಂತರ್ಗತ ಪರಮಾತ್ಮನಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪನೂ ಇಲ್ಲ ನಿರ್ಲೇಪವಾಗಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಚೇತನರಿಗೆ ಏಟು ಬೀಳಬೇಕು ಅಂತಂದರೆ ಆ ಕಬ್ಬಣದಲ್ಲಿ ಒಳಗೆ ಹೊರಗೆ ಹೇಗೆ ಅಗ್ನಿಯ ವ್ಯಾಪ್ತತ್ವವನ್ನು ನೋಡಿದವೋ ಹಾಗೆ ಭಗವಂತ ಒಳಗೂ ಹೊರಗೂ ವ್ಯಾಪ್ತನಾಗಿ ಇರ್ತಾನೆ ಅಲ್ಲಿ ಹೇಗೆ ಅಗ್ನಿ ನಿರ್ಲಿಪ್ತನಾಗ್ತಾನೋ ಹಾಗೆ ಇಲ್ಲಿ ಭಗವಂತ ನಿರ್ಲಿಪ್ತನಾಗ್ತಾನೆ ಇಲ್ಲದೇ ಇದ್ದರೆ ಆ ರೀತಿಯಾಗಿರ್ತಕ್ಕಂಥ ವಿಧಿ ನಿಷೇಧಾತ್ಮಕವಾಗಿರ್ತಕ್ಕಂಥ ಆ ಏಟನ್ನು ಹೊಡೆತವನ್ನು ತಿನ್ನಲಿಕ್ಕೆ ಜೀವ ಅಶಕ್ತನಾಗ್ತಾನೆ ಮನುಷ್ಯ ಶರೀರಕ್ಕೆ ನರಕದಲ್ಲಿ ಕೊಡ್ತಕ್ಕಂಥ ಭೀಕರವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅದಕ್ಕೆ ಭಗವಂತ ನರಕದಲ್ಲಿರ್ತಕ್ಕಂಥ ಜೀವನಲ್ಲೂ ಅಂತರ್ಯಾಮಿಯಾಗಿ ಇದ್ದು ಅವರಿಗೆ ದುಃಖದ ಅನುಭವವನ್ನು ಏಟನ್ನು ತಂದುಕೊಡ್ತಾನೆ ಆಗ ಆ ಜೀವ ಸಾತ್ವಿಕನಾಗಿದ್ದು ಸಹವಾಸ ದೋಷದಿಂದ ಪಾಪಿ ಕೆಲಸವನ್ನು ಮಾಡಿ ನರಕಕ್ಕೆ ಹೋಗಿದ್ದವನೇ ಆಗಿದ್ದರೆ ಇನ್ನು ಈ ರೀತಿಯಾಗಿರ್ತಕ್ಕಂಥ ತಪ್ಪನ್ನು ಮಾಡಲ್ಲ ಅಂತ ಭಗವಂತ ನನ್ನ ಕ್ಷಮಾ ಪ್ರಾರ್ಥನೆಯನ್ನು ಅದೇ ತಾಮಸ ಆಗಿದ್ದರೆ ಅವನು ಮತ್ತೂ ತಪ್ಪುಗಳನ್ನೇ ಮಾಡ್ತಾಯಿರ್ತಾನೆ ಹೊರತು ಅವನು ತಾನು ಎಂದು ತಾನು ತಿದ್ದ್ಕೊಳ್ಳಲ್ಲ ನರಕದಲ್ಲಿ ಭೀಕರ ಶಿಕ್ಷೆ ಅನುಭವಿಸ್ಲಿಕ್ಕೆ ಈ ಶರೀರದಿಂದ ಸಾಧ್ಯ ಇಲ್ಲ ಅಂತ ನಾರಕೀ ಶರೀರ ಅಂತ ಆ ಶಿಕ್ಷೆ ಅನುಭವಿಸುವಂಥ ಒಂದು ಶರೀರವನ್ನೇ ಭಗವಂತ ಕೊಡ್ತಾನೆ ಆ ಬಲವಾದ ಎಲ್ಲ ಏಟುಗಳು ಕೂಡ ಮರ್ಮಸ್ಥಾನದಲ್ಲೇ ಕೊಟ್ಟರು ಆ ಜೀವ ಸಾಯಲ್ಲ ಅದೇ ರೀತಿಯಾಗಿ ಸಂಸಾರದ ಸಂಪತ್ತು ವಿಪತ್ತುಗಳ ಆಘಾತವನ್ನು ಅನುಭವಿಸ್ಲಿಕ್ಕೆ ಆ ಚೇತನ ಸ್ವರೂಪನಿಗೆ ಶಕ್ತಿ ಇಲ್ಲ ಇದ್ದರೂ ಕೂಡ ಅದರ ಅಭಿವ್ಯಕ್ತಿ ಅನ್ನೋದಾಗಲ್ಲ ಅದಕ್ಕೆ ಭಗವಂತ ಒಳಗೆ ಹೊರಗೆ ವ್ಯಾಪ್ತನಾಗಿ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅದು ಅಲ್ಲೇ ಸುಪ್ತವಾಗಿ ಇರ್ತಕ್ಕಂಥದ್ರ ಅಭಿವ್ಯಕ್ತಿನೇ ಹೊರತು ಹೊಸದಾಗಿ ಹೊರಗಿಯಿಂದ ಬಾಹ್ಯವಾಗಿ ತಂದಿದ್ದಲ್ಲ ಅಷ್ಟೇ ಅಲ್ಲ ಬಡಿಯೋನು ಕೂಡ ಅವನೇ ಜೀವನ ಸ್ವರೂಪಯೋಗ್ಯತೆಯಂತೆ ಒಳಗೆ ನಿಂತು ಹೊಡಗೆ ಹೊರಗೆ ನಿಂತು ಹೊಡೆಯೋನು ಅವನೇ ಹೊಡೆಸಿಕೊಳ್ಳೋನು ಅವನ ಅವನೇ ಅಂದರೆ ಬಾಧ್ಯ ಬಾಧಕ ಎರಡೂ ಆಗಿರ್ತಕ್ಕಂಥವನು ನಿಯಮ ನಿಯಾಮಕರಾಗಿರ್ತಕ್ಕಂಥವನು ಭಗವಂತ ಆದರೆ ಏಟು ಮಾತ್ರ ಚೇತನನಿಗೆ ಬೀಡ್ತಕ್ಕಂಥದ್ದು ನ ಕರ್ಮಣ ಬರ್ಧತೆ ನೌಕನೀಯ ಅನ್ನೋಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮ ದಲೀಪ ಇಲ್ವೇ ಇಲ್ಲ ಹೀಗೆ ಭಗವಂತ ಆದಿದೇವನು ಸರ್ವ ಜೀವನ ಕಾದುಕೊಂಡೇ ಹೊರಗೆ ಹೀಗೆ ಪರಮಾತ್ಮ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಭೋದಯ ಅನ್ನಂಥ ಒಳಗೆ ಹೊರಗೆ ಎಲ್ಲ ಕಡೆಗೂ ಇದ್ದು ಆ ಜೀವರನ್ನು ರಕ್ಷಣೆಯನ್ನು ಮಾಡ್ತಾನೆ ಏಟು ತಿನ್ನುವ ಶಕ್ತಿಯನ್ನು ವ್ಯಕ್ತ ಮಾಡಿಕೊಡ್ತಾನೆ ಲೋಹದಲ್ಲಿ ಬೆಂಕಿಯಂತೆ ಒಳಗೂ ಹೊರಗು ತಾನೇ ವ್ಯಾಪ್ತನಾಗಿರ್ತಾನೆ ಜೀವರನ್ನು ಭಗವಂತ ಕಾಯೋದು ಅಂತಾದರೆ ಇದೆ ದೂರದಲ್ಲೇ ನಿಂತು ಎಲ್ಲವನ್ನು ಮಾಡುವಂಥ ಸಾಮರ್ಥ್ಯ ಇದ್ದರೂ ಕೂಡ ಚೇತನರಿಗೆ ಉಪಾಸನೆಗೆ ಅನುಕೂಲ ಆಗಲಿ ಅಂತ ಪರಮಾತ್ಮ ಅವರ ಹತ್ರನೇ ಇರ್ತಾನೆ ಪಾಂಡವರು ವನವಾಸದಂತಹ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಕೃಷ್ಣ ಆಗಾಗೇ ಅಲ್ಲೇ ಹತ್ರನೇ ಇರ್ತಿದ್ದ ಬಂದು ಬಂದು ದರ್ಶನವನ್ನ ಕೊಡ್ತಿದ್ದ ಅದಕ್ಕೆ ಕುಂತಿದೇವಿ ಸ್ತೋತ್ರ ಮಾಡಿದ್ಲು ವಿಪದ ಸಂತು ದಶ ಅಶ್ವತ್ ತತ್ತ ಅಂತ ನಮಗೆ ಕಷ್ಟ ಬಂದಾಗೆಲ್ಲ ನಿನ್ನ ದರ್ಶನ ಆಗುತ್ತೆ ಅದಕ್ಕೆ ನಿರಂತರವಾಗಿ ನಮಗೆ ಕಷ್ಟಗಳೇ ಬರಲಿ ಅಂತ ಹಾಗೆ ಭಗವಂತ ಅವರನ್ನು ಉದ್ಧಾರ ಮಾಡಬೇಕು ತನ್ನ ದರ್ಶನದ ಭಾಗ್ಯವನ್ನು ಅವರಿಗೆ ಕೊಡಬೇಕು ಅಂತ ಅವರ ಹತ್ತಿರದಲ್ಲೇ ಹೇಗಿರ್ತಾನೋ ಹಾಗೆ ಜೀವನ ಒಳಗೆ ಪರಮಾತ್ಮ ಇರ್ತಾನೆ ಆದ್ದರಿಂದ ಪರಮಾತ್ಮನ ಅಸಕ್ತಿ ಅಂತ ಅಲ್ಲ ದೂರದಲ್ಲಿ ಇದ್ದು ಮಾಡಲಿಕ್ಕೆ ಆಗಲ್ಲ ಆದ್ದರಿಂದ ಜೀವರ ಹೃದಯ ಗುಹೆಯೊಳಗೆ ಇದ್ದು ಇಷ್ಟೆಲ್ಲ ಮಾಡ್ತಾನೆ ಅಂತ ಅರ್ಥ ಮಾಡ್ಕೋಬಾರ್ದು ಅವನು ಕರ್ತುಂಬ ಅಕರ್ತುಂಬ್ ಅನ್ಯತಾ ಕರ್ತುಂಬ ಸಮರ್ಥನಾಗಿದ್ದರೂ ಕೂಡ ಜೀವರ ಮೇಲೆ ಕಾರುಣ್ಯದಿಂದ ಜೀವರ ಇರ್ತಾನೆ ಭಗವಂತ ಅಕಸ್ಮಾತು ನೀವು ಆಕ್ಷೇಪ ಮಾಡುವಂತೆ ಭಗವಂತನಿಗೆ ಅಶಕ್ತತೆ ಅನ್ನೋದಾದರೆ ಚೇತನರಿಗೆ ಬೀಳ್ತಕ್ಕಂಥ ಏಟು ಅವರೊಳಗೆ ಇರತಕ್ಕಂಥ ಅಥವಾ ಹೊರಗೆ ವ್ಯಾಪ್ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನಿಗೂ ಬೀಳಬೇಕಾಗಿತ್ತು ಇಲ್ಲ ಅಗ್ನಿಗೆ ಏಟು ಬೀಳಲಿಲ್ಲ ಕಬ್ಬಿಣವನ್ನು ಕಾಸಿ ಬಡಿದಾಗ ಅಂತಾದರೆ ಅಗ್ನೇಂತರ್ಗತನಾಗಿರ್ತಕ್ಕಂಥ ಅಗ್ನಿಗೆ ಧನತ್ವ ಪಾಚಕತ್ವ ಇತ್ಯಾದಿ ಎಲ್ಲಾ ಗುಣಧರ್ಮಗಳನ್ನು ಅನುಗ್ರಹಿಸಿರ್ತಕ್ಕಂಥ ಪರಮಾತ್ಮನಿಗೆ ಈ ಏಟು ಬೀಳತ್ತಾ ಇಲ್ಲ ಆದ್ದರಿಂದ ಭಗವಂತ ಸರ್ವಶಕ್ತ ಸರ್ವ ಸಮರ್ಥ ಸರ್ವ ಪ್ರೇರಕ ನಿರ್ಲಿಪ್ತ ಅದನ್ನೇ ಹೇಳ್ತಾರೆ ದುಃಖಾದಿಗಳು ಸಂಬಂಧವಾಗೋವೇನೋ ಚಿನ್ಮಯಗೆ ಚಿನ್ಮಯ ಅಂದರೆ ಜ್ಞಾನಮಯ ಜ್ಞಾನಾನಂದಮಯನಾಗಿರ್ತಕ್ಕಂಥವನು ಭಗವಂತ ಆನಂದಮಯನಾಗಿರ್ತಕ್ಕಂಥವನಿಗೆ ದುಃಖದ ಸಂಬಂಧ ಆಗತ್ತಾ ಸರ್ವಥ ಇಲ್ಲ ಜ್ಞಾನಮಯ ಅಂದರೆ ಮಯ ಶಬ್ದೇ ಪ್ರಾಚುರ್ಯ ಇರ್ತೇ ಅಂತ ಅವನಲ್ಲಿ ಅಜ್ಞಾನದ ಸಂಬಂಧ ಬರಲಿಕ್ಕೆ ಸಾಧ್ಯನಾ ಸರ್ವಥ ಇಲ್ಲ ಈಗ ಒಂದು ಪ್ರಶ್ನೆ ಏನು ಅಂದರೆ ಆನಂದಮಯನಾಗಿರ್ತಕ್ಕಂಥ ಚೇತನರ ದುಷ್ಕರ್ಮದ ಫಲವಾಗಿರ್ತಕ್ಕಂಥ ದುಃಖದ ಸಂಬಂಧ ಅವನಿಗಾಗಲ್ಲ ಅದು ವಿರುದ್ಧವಾದ್ದರಿಂದ ಅನ್ನೋಣ ಅಂದರೆ ಸತ್ಕರ್ಮಜನ್ಯವಾಗಿರ್ತಕ್ಕಂಥ ಸುಖದ ಸಂಬಂಧ ಯಾಕಾಗಲ್ಲ ಅದು ವಿರುದ್ಧ ಅಲ್ಲ ತಾನೇ ಅಂದರೆ ಸಮುದ್ರದ ನೀರಿನಂತೆ ಪೂರ್ಣನೇ ಇದ್ದರೂ ಕೂಡ ನದಿಗಳು ಬಂದು ಸೇರೋದನ್ನು ಸಮುದ್ರ ಯಾವತ್ತೂ ಬೇಡ ಅನ್ನೋಲ್ಲ ಸಮುದ್ರ ಯಾವಾಗಲೂ ತುಂಬೇ ಇರುತ್ತೆ ಆದರೆ ನದಿಗಳು ಮತ್ತು ಎಷ್ಟೇ ನದಿಗಳು ಬಂದು ಮಳೆಗಾಲದಲ್ಲಿ ಅಷ್ಟೆಲ್ಲ ಪ್ರವಾಹ ಬಂದರೂ ಕೂಡ ಸಮುದ್ರ ಅದನ್ನು ಯಾವತ್ತೂ ತಿರಸ್ಕಾರ ಮಾಡಲ್ಲ ಬೇಡ ಅಂತ ಹೇಳಲ್ಲ ಹಾಗೇ ಪರಮಾತ್ಮನು ಕೂಡ ಸ್ವರೂಪಭೂತನಾಗಿರ್ತಕ್ಕಂಥವನು ಅನಾದಿನಿತ್ಯನಾಗಿರ್ತಕ್ಕಂಥವನು ಆನಂದದಿಂದ ಪೂರ್ಣನೇ ಆಗಿದ್ದರೂ ಕೂಡ ಸತ್ಕರ್ಮಜನ್ಯವಾಗಿರ್ತಕ್ಕಂಥ ಆನಂದವನ್ನು ನಿರಾಕರಣೆ ಮಾಡ್ತಾನೆ ಯಾಕೆ ಅಂದರೆ ಈ ಆನಂದ ದುಃಖ ಮಿಶ್ರಿತವಾಗಿರ್ತಕ್ಕಂಥದ್ದು ಅಶಾಶ್ವತವಾಗಿರ್ತಕ್ಕಂಥದ್ದು ಭಗವಂತನ ಆನಂದ ಅನ್ನೋದು ದುಃಖದ ಸಂಸ್ಪರ್ಶವೂ ಇಲ್ಲದೆ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಮಹಾ ಸಮುದ್ರಗಳು ಸೇರಿದ್ರೆ ಎಷ್ಟೋ ಅಷ್ಟು ಆನಂದ ಅಂದರೆ ಇಷ್ಟು ಅಂತ ಅದನ್ನು ಅಪರಿಮಿತಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯನ ಮುಂದೆ ಒಂದು ಮಿಣುಕು ಹುಳವನ್ನು ಬೆಳಕು ಅಂತ ಅಥವಾ ಬೆಳಕನ್ನು ಕೊಡ್ತಕ್ಕಂಥ ಸಾಧನ ಅಂತ ಹೇಳಿದರೆ ಹೇಗೆ ಹಾಸ್ಯಾಸ್ಪದನೋ ಹಾಗೆ ಅಂತ ಪರಮಾತ್ಮ ನ ಕರ್ಮಣ ಅವರ್ಧತೆ ನೋಕನೀಯ ಅನ್ನಂತಂಗೆ ಸಂಸಾರಿ ಚೇತನರಿಗೆ ಇನ್ನೂ ಸ್ವರೂಪ ಭೂತವಾಗಿರ್ತಕ್ಕಂಥ ಸುಖ ದುಃಖಗಳ ಅಭಿವ್ಯಕ್ತಿ ಅನ್ನೋದಾಗಿಲ್ಲ ಆದ್ದರಿಂದ ಕರ್ಮಜನ್ಯವಾಗಿರ್ತಕ್ಕಂಥ ದುಃಖ ಮಿಶ್ರವಾಗಿರ್ತಕ್ಕಂಥ ಸುಖಾನಾದರೂ ಇರಲಿ ಅಂತ ಕರುಣೆಯಿಂದ ಇದನ್ನು ಮೊದಲಿಗೆ ಕೊಡ್ತಾನೆ ಆಮೇಲೆ ಸಂಸಾರ ಅನ್ನೋ ಲಿಂಗ ಶರೀರದ ಸಂಬಂಧವನ್ನು ಬಿಡಿಸಿ ಸ್ವರೂಪಭೂತವಾಗಿರ್ತಕ್ಕಂಥ ಸುಖ ದುಃಖಗಳ ಅಭಿವ್ಯಕ್ತಿಯನ್ನು ಭಗವಂತ ಅಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಕೊಡ್ತಾನೆ ಪರಮಾತ್ಮ ಸ್ವತಂತ್ರ ಸುಖಸೆಯ ನಂತರ ದುಃಖಂ ದುಃಖಸ್ಯ ನಂತರಂ ಸುಖಮ್ ಅಂತ ಚಕ್ರದ ರೀತಿಯಲ್ಲಿ ಒಂದಾದ ನಂತರ ಒಂದನ್ನು ಕೊಡ್ತಾನೇ ಇರ್ತಾನೆ ಇದರ ಜ್ಞಾನವನ್ನು ಜೀವರಿಗೆ ಉಂಟು ಮಾಡಿ ಅವರಿಗೆ ಇನ್ನೆಂದು ದುಃಖ ಬರದೇ ಇದ್ದಂತೆ ಸಾಧನೆ ಮಾಡ್ಕೊಳ್ಳೋಕ್ಕೆ ಸಾತ್ವಿಕರಿಗೆ ಪ್ರವೃತ್ತಿಯನ್ನು ಕೊಡ್ತಾನೆ ತಾಮಸರಿಗೆ ದುಃಖನೇ ಹಿತವಾಗಿದೆ ಅನ್ನೋಂಗೆ ದುಷ್ಕರ್ಮಗಳಲ್ಲೇ ತೊಳೋಗಲಿಕ್ಕೆ ಏನಬೇಕು ಆ ಪ್ರವೃತ್ತಿಯನ್ನು ಉಂಟು ಮಾಡ್ತಾನೆ ಜೀವರ ಸ್ವರು ಉಪಯೋಗ್ಯತೆ ಅಂತ ಭಗವಂತ ರಾಜಸರಿಗೆ ಇದೋ ಮದೋ ಜ್ಞಾನ ಹೀಗೆ ಭಗವಂತ ಸಂಪತ್ತು ಆಪತ್ತು ಅನ್ನೋ ರೀತಿಯಾಗಿರ್ತಕ್ಕಂಥ ಏಟನ್ನು ನಿರಂತರವಾಗಿ ಭಕ್ತರಿಗೆ ಕೊಡ್ತಾನೆ ಇರ್ತಾನೆ ಸಜ್ಜನನಾಗಿರ್ತಕ್ಕಂಥವನು ಅದನ್ನು ತಿದ್ದುಕೊಂಡು ಸರಿದಾರಿಯಲ್ಲಿ ಹೋಗ್ತಾನೆ ದುಷ್ಟನಾಗಿರ್ತಕ್ಕಂಥವನು ತಿದ್ದಕೊಳ್ಳೋ ಪ್ರಯತ್ನವನ್ನೇ ಮಾಡಲ್ಲ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಅನ್ನೋದು ಸರ್ವತ ಇಲ್ಲ ಅಂತ ತಿಳಿಸ್ತಾನೆ ಸರ್ವತಃ ನಿರ್ಲಿಪ್ತ ಅಂತ ತಿಳಿಸ್ತಾರೆ ಅದಕ್ಕೆ ಚಿನ್ಮಯ ಶ್ರೀಕೃಷ್ಣ ಅರ್ಪಣಾ